ಉಪನ್ಯಾಸಗಳು ಶಾಸ್ತ್ರಿಗಳು ಎರ್ನಾಕುಲಂನಲ್ಲಿ ಮೂರು ನಾಲ್ಕು ಉಪನ್ಯಾಸಗಳನ್ನು ಕೊಟ್ಟರೆಂದು ನನ್ನ ಜ್ಞಾಪಕ ನಾನಾಗ ಹಾಜರಿದ್ದು ಕೇಳಿದವನು ಆ ಉಪನ್ಯಾಸಗಳಲ್ಲಿ ಸಂಸ್ಥಾನಗಳ ವಿದ್ಯಮಾನಗಳನ್ನು ಶಾಸ್ತ್ರಿಗಳು ಸಮಗ್ರವಾಗಿ ವಿಚಾರ ಮಾಡಿದರು ಸಂಸ್ಥಾನಗಳ ಭೂಮ್ಯಾಕಾರಗಳು ಅವುಗಳ ರಾಜವಂಶಗಳ ವಿವಿಧ ಚರಿತ್ರಗಳು ಆ ಸಂಸ್ಥಾನಗಳ ಉತ್ಪತ್ತಿಯ ಕತೆ ಸಂಸ್ಥಾನಗಳಿಗೂ ಬ್ರಿಟಿಷ್ ಸರ್ಕಾರಕ್ಕೂ ಆಗಿದ್ದು ಕೌಲು ಕರಾರುಗಳು ಅವರವರ ಸಂಬಂಧಗಳಲ್ಲಿ ಅವರ ಖುದ್ದು ರಾಜಿಯಿಂದ ಮಾಮೂಲಾಗಿ ಬೆಳೆದು ಬಂದಿದ್ದ ಪದ್ದತಿಗಳು ಪ್ರೆಸಿಡೆಂಟರುಗಳ ಗುಪ್ತವಾದ ಕೈವಾಡ ಅವರು ಮುಸುಕು ಮರೆಯಲ್ಲಿ ನಡೆಸುತ್ತಿದ್ದ ವ್ಯಾಪಾರಗಳು ಇವುಗಳ ಜೊತೆಗೆ ಪ್ರಜಾಜನರು ಹಿಂಸೆಗಳು ಮತ್ತು ಅನ್ಯಾಯಗಳು ಸಂಗತಿಗಳನ್ನೆಲ್ಲ ಒಂದೊಂದನ್ನಾಗಿ ಎತ್ತಿಕೊಂಡು ವಿಫುಲವಾಗಿ ವಿಮರ್ಶೆ ಮಾಡಿದರು ಆ ಭಾಷಣದ ಶೈಲಿ ವಿಷಯಕ್ಕೆ ತಕ್ಕಂತೆ ಗಂಭೀರವಾಗಿ ಆಕರ್ಷಕವಾಗಿ ವಿಚಾರ ಪ್ರ ಪ್ರಚೋದಕವಾಗಿತ್ತು ಆ ಭಾಷಣಗಳ ಸಾರಾಂಶವನ್ನು ಎಲ್ಲಾ ಮುಖ್ಯ ಪತ್ರಿಕೆಗಳವರು ವರದಿ ಮಾಡಿದರು ಸರ್ವೇಸ್ ಆಫ್ ಇಂಡಿಯಾ ಪತ್ರಿಕೆಯಲ್ಲಿ ಭಾಷಣಗಳು ಮೊದಲು ವಿಸ್ತಾರ ರೂಪದಲ್ಲಿ ಹೆಚ್ಚಾಗಿ ನಂತರ ಪುಸ್ತಕ ರೂಪದಲ್ಲಿ ಪ್ರಕಟವಾಯಿತು ಈ ಪ್ರಕಟಣೆ ಮಹಾಜನದ ಗಮನವನ್ನು ವಿಚಾರದ ಕಡೆಗೆ ತೆರಳದು ಬ್ರಿಟಿಷ್ ಇಂಡಿಯಾ ರಾಜಕೀಯ ನ ಮನಸ್ಸಿಗೆ ಈ ಪ್ರಶ್ನೆಯ ಅನಿವಾರ್ಯತೆಯನ್ನು ಮನದೊಟ್ಟು ಮಾಡಿಸಿತು ಬ್ರಿಟಿಷ್ ಇಂಡಿಯಾದ ರಾಜಕೀಯಸ್ಥರಲ್ಲಿ ದೇಶೀಯ ಸಂಸ್ಥಾನಗಳ ವಿಚಾರಕ್ಕೆ ತೀವ್ರ ಗಮನ ಕೊಟ್ಟವರಲ್ಲಿ ಶ್ರೀನಿವಾಸ ಶಾಸ್ತ್ರಿಗಳೇ ಮೊದಲಿಗರೆಂದು ಹೇಳಬಹುದು ಕೊಚ್ಚಿಯ ಮಹಾರಾಜರು ಸ್ವತಃ ಸಂಸ್ಕೃತ ವಿದ್ವಾಂಸರು ಅವರಿಗೆ ಶಾಸ್ತ್ರಿಗಳ ಸಂಸ್ಕೃತ ಪಾಂಡಿತ್ಯದ ಬಗೆಗೆ ಮೆಚ್ಚುಗೆ ಕೊಚ್ಚಿಯಲ್ಲಿ ಶಾಸ್ತ್ರಿಗಳವರಿಗೆ ಮನ್ನಣೆ ಆಧರಣೆಗಳು ಎಲ್ಲೆಡೆಯೂ ದೊರೆತವು ಆಗ ದಿವಾನ್ ಬಹದ್ದೂರ್ ನಾರಾಯಣ ಅಯ್ಯರ್ ಎಂಬುವರು ದಿವಾನರಾಗಿದ್ದರು ಕೊಚ್ಚಿಯ ಮಹಾರಾಜರವರು ಶಾಸ್ತ್ರಿಗಳನ್ನು ತಮ್ಮ ಅರಮನೆಗೆ ಬರಮಾಡಿಕೊಂಡು ಕೊಂಚ ಹೊತ್ತು ಮಾತನಾಡಿ ಗೌರವಿಸಿದರು ಮಹಾರಾಣಿಯವರು ಶಾಸ್ತ್ರಿಗಳು ಉಪನ್ಯಾಸ ಮಾಡಿದ ಬಹಿರಂಗ ಸಭೆಗೆ ದಯ ಮಾಡಿಸಿದ್ದರು ಅನೇಕ ವಿದ್ಯಾಸಂಸ್ಥೆಗಳು ಶಾಸ್ತ್ರಿಗಳವರನ್ನು ಕರೆದು ಬಹುಮಾನ ಮಾಡಿದವು ಕಮಲಾ ಲೆಕ್ಚರ್ಸ್ ಸಾವಿರದ ಒಂಬೈನೂರ ಕಲ್ಕತ್ತದ ವಿಶ್ವವಿದ್ಯಾನಿಲಯದ ಕಮಲಾ ಲೆಕ್ಚರ್ಸ್ ಉಪನ್ಯಾಸ ಕೊಡುವುದಕ್ಕಾಗಿ ಶಾಸ್ತಿಗಳಿಗೆ ಕರೆ